ನಮ್ಮ ನಮ್ಮ ಪ್ರಪಂಚದಲ್ಲಿ ಒಳಗೋಗ್ಬಿಟ್ಟಿದ್ದೀವಿ ನಮ್ಮ ಸುತ್ತಮುತ್ತಲು ಕಾಣುವಂತದ್ದನ್ನೇ ನಮ್ಮ ಪ್ರಪಂಚ ಅನ್ನು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀವಿ ಮುಂಬೈನಲ್ಲಿ ಒಂದು ವಂಡರ್ಫುಲ್ ಇನ್ಸ್ಟಿಟ್ಯೂಷನ್ ಇದೆ ಜರ್ನಲಿಸಮ್ ಅನ್ನು ಅದನ್ನ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ನವರು ಅದರಲ್ಲಿ ಕಳೆದ ಹದಿನೈದು ದಿನದ ಹಿಂದೆ ನಾವು ಒಂದು ಆರುನೋಳು ಜನ ಮಾತಾಡಬೇಕು ಅಂತ ಆದಾಗ ನಾನು ಮಾತಾಡಕೆಯಿಂದ ಟೈಮ್ಸ್ ಆಫ್ ಇಂಡಿಯಾನೇ ಸರ್ವೈವ್ ಬಾಬಕ್ ಕಟ್ಟ ಇದೆ ಅಂತ ಬರ್ತಾ ಇದೆ ತಾಂತ್ರಿಕತೆಗೆ ಏನ್ ಮಾಡ್ತಾ ಇದೆ ಪತ್ರಿಕೋದ್ಯಮದ ಸ್ವರೂಪಗಳನ್ನೇ ಬದಲಾಯಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾನು ಅನ್ನಿಸ್ತಾ ಇದ್ರು ತಾಲೂಕಾ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಎಂಟತ್ತು ವರ್ಷ ಹೋದ್ರೆ ಅಲ್ಲಿ ಮೊಬೈಲ್ ಟೆಕ್ನಾಲಜಿ ಚೇಂಜ್ ಬಂದು ನಿಮ್ಮ ಪತ್ರಿಕೆಗಳು ಅಥವಾ ನಿಮ್ಮ ಸುದ್ದಿಗಳನ್ನು ಓದುವ ಜನ ಮತ್ತೆ ಓದುವ ರೀಚ್ ಎರಡೂ ಬದಲಾಗ್ತವೆ ನಾವು ವಿರ್ ಆಲ್ ಎಕ್ಸ್ಪೆಕ್ಟಿ 4G, 4G ಫೋರ್ ಜಿ ಟೆಕ್ನಾಲಜಿ ನಮ್ಮ ಇಂಡಿಯಾ ಒಳಗಡೆ ಅನ್ರೀಚ್ ಆಗೋದಕ್ಕೆ ಕಾಯ್ತಾ ಹೋಗಿದ್ದೀವಿ ನಾವೆಲ್ಲ ತಯಾರಿ ಆಗ್ತಾ ಇದ್ವಿ ಸಾರಿ ನಾನು ತಯಾರಿ ಆಗ್ತಾ ಇದ್ದೀನಿ ಇನ್ಫ್ಯಾಕ್ಟ್ ನಾನು ಇದು ಮೂರು ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡೋಕೆ ಮಾಡ್ಕೊತಾ ಇದೀನಿ ಯಾರು ಆ ಟೆಕ್ನಾಲಜಿ ಹೋದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಒನ್ಸ್ ಫೋರ್ಚ್ ಲಾಂಚ್ ಆದ ಮೇಲೆ ನ್ಯೂಸ್ ಅನ್ನ ಸ್ವೀಕಾರ ಮಾಡುವುದು ಮತ್ತೆ ನ್ಯೂಸ್ ನೋಡುವಂತಹ ರೀತಿಗಳೇ ಚೇಂಜ್ ಅಂತ ಲೆಕ್ಕ ಹಾಕ್ತಾ ಇತ್ತು ಟಿವಿ ಹಾಕೊಂಡು ನಾನ್ ಟಿ ವಿ ಇರೋದ್ರಿಂದ ಮನೆಯಲ್ಲಿ ಟಿವಿ ಹಾಕೊಂಡು ನಾವು ಮೊದಲೇ ನನ್ಕೊತಿದ್ವಿ ಪ್ರಿನ್ಸಿಪಲ್ ಕ್ರೀಷನ್ ಅದು ಟಿವಿನೇ ನೋಡ್ತಾರೆ ಅದಕ್ಕೆ ಅಂತ್ಕೋಬಿಟ್ರೆ ಬಸ್ ಅಂತ ನಾವು ಲೆಕ್ಕ ಹಾಕ್ತಿದ್ವಿ ಇಷ್ಟೋ ಲಾಂಗ್ ಸರಿ ಬದಲಾವಣೆ ಅದು ಆಗೋಗಿದೆ ನಮ್ಮ ಲೆಕ್ಕಾಚಾರದಲ್ಲಿ ಸಿಕ್ಸ್ ಮಿಲಿಯನ್ ಮೊಬೈಲ್ ಕಸ್ಟಮರ್ಸ್ ಇದೆ ಕಟ್ಟಿ ಸೆವೆನ್ ಮಿಲಿಯನ್ ಮೊಬೈಲ್ ಕಸ್ಟರ್ ಇದರಲ್ಲಿ ಟ್ವೆಂಟಿ ಸೆವೆನ್ ಮಿಲಿಯನ್ ಕಸ್ಟಮರ್ಸ್ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಟ್ವೆಂಟಿ ಸೆವೆನ್ ಮಿಲಿಯನ್ ಕಸ್ಟಮರ್ಸ್ ಸ್ಮಾರ್ಟ್ ಫೋನ್ ಅಲ್ಲಿರೋರು ಆಂಡ್ರಾಯ್ಡ್ ಮತ್ತೊಂದು ಮತ್ತೊಂದು ಸ್ಮಾರ್ಟ್ ಫೋನ್ ಅಲ್ಲಿರೋರು ಮೋರ್ ದನ್ ಸೆವೆಂಟಿ ಪರ್ಸೆಂಟಿಫ್ಟೀನ್ ಇಯರ್ಸ್ ಅಂಡ್ ಟ್ವೆಂಟಿ ಫೈವ್ ಇಯರ್ಸ್ ಏಜ್ ರೂಪದಲ್ಲಿ ಈ 15 ಅಂಡ್ 25 ಫೈವ್ ಇಯರ್ ಏಜ್ ಗ್ರೂಪ್ ಅಲ್ಲಿ ಡೈನಿಕ್ ಭಾಸ್ಕರ್ ಅಂತ ಒಂದು ಪತ್ರಿಕೆ ಈ ಗ್ರೂಪ್ ಮೊಬೈಲ್ ಎಷ್ಟು ನೋಡ್ತಾ ಇದೆ ಅಂದ್ರೆ ಡೈನಿಕ್ ಭಾಸ್ಕರ್ ಡೈಲಿ ಮಾರಾಟ ಮಾಡೋದಕ್ಕೆ ಅರವತ್ತು ಪಟ್ಟೆ ನೋಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಮೊಬೈಲ್ ಟಿವಿ ಕ್ಲಿಪ್ಸ್ ಅನ್ನ ಎಷ್ಟು ನೋಡ್ತಿದ್ದಾರೆ ಅಂತ ಉದಾಹರಣೆಗೆ ನಮ್ಮ ಪೊಬ್ಲಿಕ್ತಿ ಕರ್ನಾಟಕದಲ್ಲಿ ಒಂದು ಎರಡು ಲಕ್ಷ ಜನ ನೋಡ್ತಿದ್ದಾರೆ ಅಂತ ಸುಮ್ಮನೆ ಉದಾಹರಣೆಗೆ ಗೊತ್ತಿತ್ತು ಬಟ್ ನಂದೇ ಮೊಬೈಲ್ ಪ್ಲಾಟ್ಫಾರಂ ಅನ್ನ ಕಣ್ಣು ಮುಚ್ಕೊಂಡು ಇಪ್ಪತ್ತು ಲಕ್ಷ ವ್ಯೂ ಇಂಗ್ ಜನ ನೋಡೋದು ಮತ್ತೆ ಓದೋದು ಎರಡೂವರೆ ನೀವು ಅಂದ್ಕೊಂಡಿರೋದಕ್ಕಿಂತ ವಿಪರೀತವಾದ ಸ್ಪೀಚ್ ನಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದ್ರ ಚಿಂತನೆಗಳು ನಡೀತಿರುತ್ತೆ ದುಡ್ಡಿಸೋರು ಏನೋ ಮಾಡ್ಕೋತಾರೆ ದುಡ್ಡಿಸೋರ್ ದುಡ್ಡು ಮಾಡ್ಕೋತಾರೆ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೆಸೋರಿಗೆ ಇನ್ನೊಂದು ಇನ್ನೊಂದು ಪ್ಲಾಟ್ಫಾರ್ಮನ್ನು ಸ್ಟಾರ್ಟ್ ಮಾಡಿಕೊಂಡು ಅದಕ್ಕೂ ಇನ್ನೊಂದು ಇಪ್ಪತ್ತೈದು ಜನರೇಷನ್ ತಗೋತಾರೆ ಬಟ್ ನಶನ್ ಡಿಸ್ಟ್ರಿಕ್ಟ್ ಮತ್ತೆ ತಾಲೂಕಾ ಲೆವೆಲ್ ಅಲ್ಲಿರೋ ಈ ಸುದ್ದಿಗಳು ಎಲ್ಲಿಂದ ಬರ್ತಾ ಇದೆ ನಮಗೆಲ್ಲ ಏನು ಅದೇ ಡಿಸ್ಟ್ರಿಕ್ಟು ಅದೇ ತಾಲೂಕಾ ಇಂದ ಬರ್ತಾ ಇದೆ ಹೋಗಿ ಅವರು ಇದನ್ನ ಇಟ್ಕೊಂಡಿರೋರು ಹೊಸ ಟೆಕ್ನಾಲಜಿಗೆ ಅಥವಾ ಇದಕ್ಕೆ ಅಡಾಪ್ಟ್ ಆಗದೆ ಇದ್ದರೆ ಎಲ್ಲಿಗೆ ಹೋಗ್ಬೋದಿದ್ವು ಅಂತ ನನ್ನ ಒಂದು ಭಯ ಆಯಿತು ನಾಳೆ ಬೆಳಗ್ಗೆ ಆಗಲ್ಲ ನಾನಿದ್ದೂ ಆಗಲ್ಲ ಈ ಡಾಟ್ ಕಾಮ್ಗಳು ಬರ್ದಿದ್ದಾಗ ನಮ್ಗೆ ಅಂತಿದ್ರು ಹೋಗಿತ್ತು ಈ ಪೇಪರ್ ಕತೆ ಇದೆಲ್ಲ ಡಾಟ್ ಕಾಮ್ ದವರ ಹಾಗೋತಾರೆ ಬಾಗಲಾಕಂಡ್ ಮನೆಗೆ ಹೋಗುತ್ತೆವು ಅಂತ ನಾನು ಆಗಲೂ ಅಂತಿದ್ದೆ ನೀವು ಏನು ಲಾಖ ಹಾಕಿದ್ರು ಪದಕಗಳ ಬುಚ್ಚಲ ಅಂತ ನೀವೇನೇ ಲಾಖ ಹಾಕೊಂಡ್ರಿ ಪದಕ ಬುತ್ತೆ ಅಫ್ಕೋರ್ಸ್ ಯುರೋಪಿಯನ್ ಮತ್ತೆ ಅಮೆರಿಕನ್ ಮಾರ್ಕೆಟ್ಸ್ ಅಲ್ಲಿ ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಕ್ಲೋಸ್ ಮಾಡ್ತೀನಿ ನಾನು ಬಹಳ ಹೇಳೋಕೆ ಒಂದು ಹತ್ತೊಂಬತ್ತು ಲಕ್ಷನೋ ಇಪ್ಪತ್ತು ಲಕ್ಷ ಪತ್ರಿಕೆಯನ್ನು ನ್ಯೂಯಾರ್ಕ್ ಟೈಮ್ಸ್ ವ್ಯಾಪಾರ ಮಾಡ್ತಿದ್ವಿ ಒಂದು ಇಪ್ಪತ್ತು ಲಕ್ಷನೋ ಇಪ್ಪತ್ತೊಂದು ಲಕ್ಷ ಪೇಪರ್ ವಾಷಿಂಗ್ಟನ್ ಪೋಸ್ಟ್ ವ್ಯಾಪಾರ ಮಾಡ್ತಿದ್ವಿ ಕಳೆದ ನಾಲ್ಕು ವರ್ಷದಲ್ಲಿ ಎರಡು ಪತ್ರಿಕೆಗಳ ಪ್ರಸಾರ ಬೈ ಫಿಫ್ಟಿ ಪರ್ಸೆಂಟ್ ಟೌನ್ ಅವರ ಆನ್ಲೈನ್ ಏನಿದೆ ಪೇಪರ್ಸ್ ಅದರ ಸಬ್ಸ್ಕ್ರಿಪ್ಷನ್ ಇದೆ ಅದಕ್ಕೆ ಅದೇ ಬುಕ್ಸ್ ಅಲ್ಲೇ ಕೊಟ್ಟಿಲ್ಲ ಅವರು ಅರ್ಧ ಅದರದ್ದು ವ್ಯೂವರ್ಶಿಪ್ ಟೆನ್ ಟೈಮ್ಸ್ ರೈತ ಆದ್ರೆ ರಿವರ್ಸ್ ಭಾರತದಲ್ಲಿ ಭಾರತ ಒಂದೇ ದೇಶ ಎಕ್ಸೆಪ್ಟಿಂಗ್ ಯಾವ ದೇಶದಲ್ಲೂ ಆಗಿಲ್ಲ ನನಗೆ ಸೌತ್ ನೋಡ್ತಾ ಇದ್ರೆ ಒಂದೇ ದೇಶದಲ್ಲಿ ಪತ್ರಿಕೆಗಳನ್ನ ಓದುವವರು ಮತ್ತು ಪತ್ರಿಕೆಗಳನ್ನ ಮಾರುವ ಸಂಖ್ಯೆ ಗಣನೀಯವಾಗಿ ಶೇಕಡ ಇಪ್ಪತ್ತರಷ್ಟು ಹೆಚ್ಚಾಗ್ತಾ ಇದೆ ಬಹಳ ವಿಚಿತ್ರ ಆಯ್ತಪ್ಪ ನಮ್ಮಲ್ಲಿ ಒಂದ್ ಕಡೆ ಪೇಪರ್ ಜಾಸ್ತಿ ಆಗ್ತಿದೆ ಬೇರೆ ಕಡೆಯೆಲ್ಲ ಬೀಳ್ತಿದೆ ಬಟ್ ಜಾಸ್ತಿ ಆಗ್ತಿರೋ ಪೇಪರ್ ಸಂಖ್ಯೆ ಯಾರು ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಪತ್ರಿಕೆಗಳದ್ದು ಅಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಿಲ್ಲ ಜಾಸ್ತಿ ಆಗ್ತಿರೋದೆಲ್ಲ ದೊಡ್ಡ ಪತ್ರಿಕೆಗಳದ್ದು ಕನ್ಸಾಲಿಡೇಷನ್ ಆಗ್ತಾ ಇರೋದು ಹೀಗಿರಬೇಕಾದ್ರೆ ತುಮಕೂರಿನ ಎರಡು ಮೂರು ನಾಲ್ಕು ಐದು ಆರು ಒಳ್ಳೆ ಪತ್ರಿಕೆಗಳು ನಾಳೆನೂ ಉಳ್ಕೊಳುತ್ತವೆ ನಾಳೆಂದು ಉಳ್ಕೊಳಸ್ತೇವೆ ಆದರೆ ಯಾವ ರೂಪದಲ್ಲಿ ಉಳ್ಕೊಳುತ್ತೆ ಎಷ್ಟು ಪ್ರಭಾವದಲ್ಲಿ ಉಳ್ಕೊಳಸ್ತೇವೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ನನ್ನ ಪ್ರಕಾರ ಸಾಧ್ಯ ಆದರೆ ತುಮಕೂರಿನ ಪತ್ರಕರ್ತರ ಬಹಳ ಆ್ಯಕ್ಟಿವ್ ಆಗಿದೆ ಅಂತ ಕೇಳ್ಕೊಂಡಿದ್ದೀನಿ ನೀವು ನಿಮ್ಮದೇ ಆದ ಕಟ್ಟಡ ಕಟ್ಟಿದ್ದೀರಿ ಭಾಳ ಚೆನ್ನಾಗಿ ಮಾಡಿದ್ದೀರಿ ಅಂತೆಲ್ಲ ಕೇಳ್ಕಟ್ಟಿದ್ದೀನಿ ನಾನು ನನಗೆ ಯಾವಾಗಲಾದರೂ ಒಂದು ಟೆಕ್ನಾಲಜಿ ವಿಚ್ ಡಿಸ್ಟ್ರಿಕ್ಟ್ ಪೇಪರ್ ಟೆಕ್ನಾಲಜಿ ಅಂತಂದ್ರೆ ಮತ್ತೆ ದೊಡ್ಡ ಒಳ್ಳೆ ಮೆಷಿನ್ ಹಾಕೋಣ ಫೋರ್ ಪಿಚ್ ಕಲರ್ ಏಟ್ ಪೇಚ್ ಮಾಡೋಣ ಅಲ್ಲ ನನ್ನ ಟೆಕ್ನಾಲಜಿ ಹೇಳ್ತಿರೋದು ನಾನು ಆ ಟೆಕ್ನಾಲಜಿ ಮಾತಾಡ್ತೀನಿ ವಾಟ್ ಆರ್ ದ ನ್ಯೂ ವರ್ಡ್ ಟೆಕ್ನಾಲಜಿ ಓತ್ ಇನ್ ಎಲೆಕ್ಟ್ರಾನಿಕ್ ಆಸ್ ವೆಲ್ ಆಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ನಾವು ಅನಾಹುತ ಮಾಡಬೇಕು ಅಂದರೆ ಏನ ಯಾಕಂದ್ರೆ ನಿಮ್ಮ ಹತ್ರ ಸುದ್ದಿ ಇದೆ ನೀವೇನಾದ್ರೂ ಗೊತ್ತಾಗ್ ಕಾಸ್ಕೊಡ್ಬೇಕಾಗಿಲ್ಲ ಆ ಜನರೇಟ್ ಆಗೋಗಿದೆ ಆ ನ್ಯೂಸ್ ಅದನ್ನು ಯೂಸ್ ಮಾಡ್ಕೊಂಡು ನಾವು ಏನಾದ್ರು ಮಾಡ್ಬೋದನ್ನೋದು ಚಿಂತನೆ ಮಾಡಿದ್ರೆ ಬಹುಶಃ ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಬೆಟರ್ ಆಪರ್ಚುನಿಟಿ ಬರುತ್ತೆ ನಾಳೆ ಏನೂ ಆಗಲ್ಲ ಯಾರೂ ಗಾಬರಿ ಆಚಾರ ಅವಶ್ಯಕತೆ ಇಲ್ಲ ಏನೋ ಮುಚ್ಚೋ ಕೊಡುತ್ತೋ ಅಪಾಯ ಅಂತ ಅದಲ್ಲ ಮುಚ್ಚೋದು ಇಲ್ಲ ಆಗೋದು ಇಲ್ಲ ಪೀರಿಯಡ್ ಆಫ್ ಟೈಮ್ ನಿಮ್ಮ ಪೀರಿಗೆ ದಾಟದ ಮೇಲೆ ಒಂದು ದೊಡ್ಡ ಅಪಾಯ ಸಾಧಿರುತ್ತೆ ಅಂತಂದ್ರೆ ಅಪಾಯಗೊಳಿಸುವ ತಯಾರಿ ಹಾಕ್ಬೋದು ಅಂತ ನಾನೊಂದು ಇಷ್ಟನ್ನು ಹೇಳಬೇಕು ಅನ್ಕೊಂಡಿದ್ದೆ ಎರಡನೇದು ನಾನು ನಿಮ್ಮ ಸಮ್ಮೇಳನಕ್ಕೆ ಕೇಳಿದ್ದು ಊಟ ವಸತಿ ಚೆನ್ನಾಗಿತ್ತು ಒಳ್ಳೆ ಸಮ್ಮೇಳನ ಆಯಿತು ಯಶಸ್ವಿಯಾಗಾಯಿತು ಸಂತೋಷ ಹ್ಯಾಪಿ ಬಟ್ ಅದರಿಂದ ಏನಾದ್ರು ಒಂದು ಸಾಧನೆ ಆಗಿದ್ರೆ ಅದಕ್ಕಿಂತ ಅದ್ಭುತವಾಗಿಂದಿಲ್ಲ ಅನ್ಸತ್ತೆ ನನ್ನ ಕರೆದಿದ್ದೀರಿ ಇವತ್ತು ನಾನು ಆಕ್ಚುಲಿ ತಯಾರಿ ಮಾಡ್ಕೊಂಡು ನಾನು ತುಂಬಾ ಹೇಳ್ಬೇಕು ಪ್ರಕಾಶಿತ್ತು ಇವತ್ತು ಬಟ್ ಆಕ್ತಾರ ಅಂತ ಹೇಳಿ ದಯವಿಟ್ಟು ಕ್ಷಮಿಸ್ಬಿಡಿ ಇಷ್ಟೇ ನನಗೆ ಅವಕಾಶ ಮಾಡ್ಕೊಟ್ಟಿದ್ದೀರಿ ನಾವು ಕೂಡ ಪೀಸ್ಫುಲ್ ಆಗಿ ಕುತ್ಕೊಂಡು ಕೇಳಿದ್ದೀರಿ ಬಹಳ ರೇರು ಅಪರೂಪ ಈ ಕಾಲದಲ್ಲಿ ಭಾಷಣ ಕೇಳೋರು ಹಾಗಾಗಿ ನಿಮಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ